ಹಿಂದಿನ ಪದ್ಯದಲ್ಲಿ ದುಷ್ಟ ದೈತ್ಯನಿಗೆ ಕುಬೇರ ಅನ್ನೋ ಹೆಸರು ಹೇಳಿದ್ರು ಪರಮಾತ್ಮನಲ್ಲೂ ಈ ಕುಬೇರ ಅನ್ನೋ ಶಬ್ದವನ್ನು ಸಮನ್ವಯ ಮಾಡಲಿಕ್ಕೆ ಬರ್ತಾ ಅನ್ನೋ ವಿಚಾರವನ್ನು ಇಲ್ಲಿ ತಿಳಿಸ್ತಾರೆ ಪರಮಾತ್ಮ ಸರ್ವ ಆ ಹಿಂದ ಎಷ್ಟೆಲ್ಲ ಅಕ್ಷರಗಳಿದೆ ಐವತ್ತೊಂದು ವರ್ಣಗಳು ಆ ಎಲ್ಲ ವರ್ಣಗಳಿಂದಲೂ ಪ್ರತಿಪಾದ್ಯ ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮ ಆದ್ದರಿಂದ ಅವನಲ್ಲಿ ಯಾವ ರೀತಿ ಸಮನ್ವಯ ಅನ್ನೋದನ್ನು ತೇರಿಸ್ ಕ್ರೂರ ದೈತ್ಯರೊಳಿದ್ದು ತಾನೇ ಪ್ರೇರಿಸುವ ಕಾರಣದಿ ಹರಿಗೆ ಕುಬೇರನೆಂಬರು ಎಲ್ಲರಳು ನಿರ್ಗತ ಋತಿಗೆ ನಿರುತ ಸೂರಿಗೊಮ್ಮೆಗೆ ಸೂರ್ಯನೆಂಬರು ದೂರ ಶೋಕೆಗೆ ಶುಕ್ರಲಿಂಗ ಶರೀರ ಇಲ್ಲದ ಕಾರಣದಲ್ಲಿ ಅಕಾಯನೆನಿಸುವನು ಕ್ರೂರ ದೈತ್ಯರೊಳಗಿದ್ದು ಪ್ರೇರಣೆ ಮಾಡೋದ್ರಿಂದ ಭಗವಂತನಿಗೆ ಕುಬೇರ ಅಂತ ಹೆಸರು ವಿಷ್ಣು ರಹಸ್ಯದ ನಲವತ್ತೆರಡನೇ ಅಧ್ಯಾಯದಲ್ಲಿ ಪರಮಾತ್ಮನ ನಾಭಗಳ ನಿರ್ವಚನವನ್ನು ಮಾಡುವಾಗ ತಿಳಿಸ್ತಾರೆ ಕುಮತೇರಿ ಸರ್ವ ಸರ್ವಸಮೃತೆ ಸ ಕುಬೇರಕಃ ಅಂತ ದುರ್ಮತಿಯಿಂದ ಇರುವಂತಹ ತಾಮಸನಿಗೆ ಎಲ್ಲ ತತ್ವಗಳನ್ನು ಮುಚ್ಚಿ ಕುಮತಿಯನ್ನ ಅನ್ಯಥಾ ಜ್ಞಾನವನ್ನು ಪ್ರೇರಣೆ ಮಾಡೋದರಿಂದ ಭಗವಂತನಿಗೆ ಕುಬೇರ ಅಂತ ಹೆಸರು ವಾಯುಪುರಾಣ ತಿಳಿಸುವಂಗೆ ಕುತ್ಸಾಂ ಕ್ವಿತಿ ಶಬ್ದೋ ಶರೀರಂ ಬೇರ ಮುಚ್ಚತೆ ಕುಬೇರ ಕು ಶರೀರತ್ವಾಂನ ತೇನೈವ ಸೋಂಕಿತ ಅಂತ ಪುಲಸ್ತೆ ಪುತ್ರ ವಿಶ್ವವಸ್ನಿಂದ ಬೃಹಸ್ಪತಿ ಪುತ್ರಿ ದೇವವ್ರಣಿನಿಯಲ್ಲಿ ಈ ಕುಬೇರ ಜನಿಸಿದ ಅವನು ಆಚಾರದಲ್ಲಿ ದೇವನಂತೆ ವೇದಜ್ಞಾನದಲ್ಲಿ ಋಷಿಯಂತೆ ಇದ್ದರೂ ಕೂಡ ಆಕಾರದಲ್ಲಿ ಮಾತ್ರ ರಾಕ್ಷಸನಂತೆ ಇದ್ದ ಬಲದಲ್ಲಿ ದೈತ್ಯನಂತೆ ಒಂದು ಕಣ್ಣು ಮೂರು ಕಾಲು ದೊಡ್ಡ ತಲೆ ಎಂಟು ಕೋರೆ ಹಲ್ಲು ಒಂದು ತೋಳು ಉದ್ದ ಇನ್ನೊಂದು ತೋಳು ಗಿಡ್ಡ ದೊಡೂತಿಯಾಗಿರ್ತಕ್ಕಂಥ ಮೈ ಭಯಾನಕವಾಗಿರ್ತಕ್ಕಂಥ ರೂಪವನ್ನು ಆಕಾರವನ್ನು ಹೊಂದಿದ್ದ ಆದ್ದರಿಂದ ಕುಬೇರ ಅಂದರೆ ಕೆಟ್ಟ ಶರೀರದುವನು ಅಂತ ಅವರಿಗೆ ಹೆಸರು ಬ್ರಹ್ಮದೇವರು ಅವನಿಗೆ ಸುಂದರ ಶರೀರ ಅಮರತ್ವ ರುದ್ರದೇವರೊಡನೆ ಸತ್ಯ ಲಂಕಾಧಿಪತ್ಯ ಪುಷ್ಪಕ ವಿಮಾನ ಎಲ್ಲವನ್ನೂ ಕೊಟ್ಟರು ರಾಜ ರಾಜತ್ವವನ್ನು ನವನಿಧಿಗಳ ಒಡೆತನವನ್ನೂ ಕೊಟ್ಟರು ಹೀಗೆ ಮೊದಲಿಗೆ ಕೆಟ್ಟ ಶರೀರದವನಾಗಿದ್ದರಿಂದ ಕುಬೇರನ ನಾಮ ಶಾಶ್ವತವಾಗಿ ಹಾಗೆ ಉಳಿತು ಆದರೆ ಅವನಂತೆ ಪರಮಾತ್ಮನಿಗೆ ಎಂದೂ ಕುತ್ಸಿತವಾದ ಕೆಟ್ಟ ಶರೀರ ಅನ್ನೋದಿಲ್ಲ ಪರಮಾತ್ಮ ಅಪ್ರಾಕೃತ ಶರೀರಿ ಆದ್ದರಿಂದ ಕೂಬ್ಬ ಅಂದರೆ ಕೆಟ್ಟ ತಾಮಸ ಯಕ್ಷ ರಾಕ್ಷಸರಲ್ಲಿದ್ದು ಈ ರಾ ಪ್ರೇರಣೆ ಮಾಡ್ತಾನದ್ರಿಂದ ಕುಬೇರ ಅನ್ನ ಹೆಸರು ಪರಮಾತ್ಮನಿಗೆ ಅಂತ ತಿಳಿಸ್ತಾರೆ ಆದ್ದರಿಂದ ಕ್ರೂರ ದೈತ್ಯರೊಳಗಿದ್ದು ಎಲ್ಲ ತತ್ವಗಳ ನಿಜ ಸ್ವರೂಪವನ್ನು ಆಛಾದನೆ ಮಾಡಿ ಮುಚ್ಚಿ ಹಾಕಿ ಅನ್ಯತಾ ಜ್ಞಾನವನ್ನು ಉಂಟು ಮಾಡೋದರಿಂದ ಕೂಬ್ಬ ಕುಸಿತರಾದ ಕ್ರೂರ ದೈತ್ಯರೊಳ ಇದ್ದು ಈ ರಾ ಅನ್ಯಥಾ ಜ್ಞಾನವನ್ನು ಅಥವಾ ಪ್ರೇರಣೆ ಮಾಡ್ತಾನೆ ಅಂತ ಅರ್ಥ ಭಗವಂತ ಕುಬ ಪ್ಲಸ್ ಈರ ಕುಬೇರ ಅಂತ ಕರೆಸ್ಕೋತಾನೆ ಯಥಾರ್ಥ ಜ್ಞಾನ ದಾನ ಮಾಡೋದೆಲ್ಲ ಹರಿ ದೇವತೆಗಳಿಗೆ ಒಪ್ಪಿಸಿರುವಂತಹ ಕಾರ್ಯ ತತ್ವವನ್ನು ಮರೆಮಾಚಿ ಕೇವಲ ಯಥಾರ್ಥ ಜ್ಞಾನ ಉಂಟು ಮಾಡೋದು ದೈತ್ಯರ ಸ್ವಭಾವ ಅವರಲ್ಲಿದ್ದು ಅದನ್ನು ಪ್ರೇರಣೆ ಮಾಡಿ ಕುಬೇರ ಅಂತ ಕರೆಸ್ಕೋತಾನೆ ಭಗವಂತ ಕುಬೇರಾಯ ವೈಶ್ರವಣಾಯ ಮಹಾರಾಜಾಯ ನಮಃ ಭಗವಂತನಿಗೆ ಮಂತ್ರಪುಷ್ಪವನ್ನು ಪೂಜೆಯ ಕೊನೆಯಲ್ಲಿ ನಾವು ಅರ್ಪಿಸ್ತೀವಲ್ಲ ಹಾಗೇ ಎಲ್ಲರೂ ನಿರ್ಗತ ಋತಿಗೆ ನಿವೃತ್ತಿ ಬ್ರಹ್ಮಾದಿಗಳಲ್ಲಿ ಎಲ್ಲರಲ್ಲೂ ಬ್ರಹ್ಮಾದಿಗಳ ಮನದಲ್ಲಿ ತೋರಿ ತೋರದಲ್ಲೇ ಮೊದಲನೇ ಸಂದಿಯಲ್ಲಿ ಹೇಳಿದಂಗೆ ನಿರ್ಗತ ಋತಿ ಅಂದರೆ ಜ್ಞಾನಕ್ಕೆ ಗೋಚರನಾಗದೇ ಇದ್ದವನು ನಿರ್ವೃತ್ತಿ ರುಗತ ಧಾತು ಹೇಗತ್ಯರ್ಥಕಃ ತೇ ಜ್ಞಾನಾರ್ಥಕ ಅಂತ ದುರ್ಗ್ಯತ್ವಾತ್ ನಿರ್ವೃತ್ತಿ ಅಂತ ವಿಷ್ಣು ರಾಸರು ತಿಳಿಸ ಸೂರಿಗಮ್ಯಗೆ ಸೂರ್ಯ ನೆಂಬರು ಸೂರಿ ಬಿರ್ಜ್ಞೇಯ ಮೂರ್ತಿತ್ವಾ ಸೂರ್ಯ ಅಂತ ವಿಷ್ಣು ರಹಸ್ಯದಲ್ಲಿ ತಿಳಿಸ್ತಾರೆ ಸೂರ್ಯ ಅಂದರೆ ಜ್ಞಾನಿಗಳಿಂದ ಯ ಅಗ್ನೇಯನಾಗಿದ್ದರಿಂದ ತಿಳಿಯಲ್ಪಡೋನಾದ್ದರಿಂದ ಭಗವಂತನಿಗೆ ಸೂರ್ಯ ಅಂತ ಹೆಸ್ರು ದೂರ ಶೋಕಗೆ ಶುಕ್ರ ಶೋಕ ದೂರನಾಗಿರ್ತಕ್ಕಂಥ ಪರಮಾತ್ಮನಿಗೆ ಶುಕ್ರ ಅಂತ ಹೆಸರು ಶುಕ್ರಂ ತಚ್ಚೋಕರಾಹಿತ್ಯ ಅಂತ ಈಶಾವಾಸ್ಯ ಭಾಷ್ಯದಲ್ಲಿ ಶುಕ್ರ ಅನ್ನೋ ಪದಕ್ಕೆ ಶಬ್ದಕ್ಕೆ ಹೀಗೆ ಅರ್ಥವನ್ನು ತಿಳಿಸ್ತಾರೆ ಲಿಂಗ ಶರೀರ ಇಲ್ಲದ ಕಾರಣದೇ ಅಕಾಯನೆನಿಸುವನು ಅಕಾಯಂ ಲಿಂಗವರ್ಜನ ಈ ರೀತಿಯಾಗಿ ಈಶಾವಾಸ್ಯ ಭಾಷಾದಲ್ಲಿ ಲಿಂಗ ಶರೀರ ಜೀವರಿಗೆ ಮಾತ್ರ ಇರತ್ತೆ ಭಗವಂತನಿಗೆ ಎಂದು ಇರೋದಿಲ್ಲ ಆದ್ದರಿಂದ ಅಕಾಯ ಲಿಂಗ ಶರೀರ ಇಲ್ಲದೇ ಇದ್ದವನು ಅಂತ ಕರೆಸ್ಕೊತಾನೆ ಭಗವಂತ ಹೀಗೆ ಅಕ್ರೂರ ದೈತ್ಯರೊಳಗೂ ತಾನೇ ಅಂತರ್ಯಾಮಿಯಾಗಿದ್ದು ತಾನೇ ಸ್ವತಂತ್ರತ್ವೆಯನ್ನು ಪ್ರೇರಣೆ ಮಾಡೋದರಿಂದ ಪರಮಾತ್ಮನಿಗೆ ಕುಬೇರ ಅಂತ ಹೆಸರು ಎಲ್ಲರಲ್ಲೂ ಅವನು ಅಗ್ನೇಯನಾದ್ದರಿಂದ ಅನಿರುತ್ತಿ ಅಂತ ಅವನನ್ನು ಕರೀತಾರೆ ಜ್ಞಾನಿಗಳಿಗೆ ಜ್ಞೇಯನಾದ್ರಿಂದ ಅವನಿಗೆ ಸೂರ್ಯ ಅಂತ ಕರೀತಾರೆ ಶೋಕ ದೂರನಾಗಿದ್ದರಿಂದ ಶುಕ್ರ ಅಂತ ಕರೀತಾರೆ ಲಿಂಗ ಶರೀರ ಇಲ್ಲದೇ ಇದರಿಂದ ಅಕಾಯ ಅಂತ ಕರೀತಾರೆ ಹೀಗೆ ಪರಮಾತ್ಮನಿಗೆ ಈ ಎಲ್ಲ ಶಬ್ದಗಳನ್ನು ಸಮನ್ವಯ ಮಾಡಿ ತೋರಿಸ್ತಾರೆ